ಶಂಕರಾಚಾರ್ಯ ಕೇಶವಂ ಬಾತರ ಸೂತ್ರ ವಂದೇ ಭಗವಂತುಸ್ಮೃತಿಪುರಲರುಗವತ್ಪಾದ ಶಂಕರ ಲೋಕಶಂಕರ ಶ್ರೀ ಆದಿಶಂಕರ ಭವತ್ ಪೂಜ್ಯ ಪಾದರ ಚರಣ್ಯಗಳಲ್ಲಿ ಸಾಷ್ಟಾಂಗ ವಂದಿಸುತ್ತಾ ಶ್ರೀ ಶ್ರೀ ಸಚಿದಾನಂದೇ ಸರಸ್ವತಿ ಮಹಾಸ್ವಾಮಿಗಳ ಪದತರಗಳಲ್ಲಿ ನಮಿಸುತ್ತಾ ಸದ್ಗುರುಗಳು ಮಹಾ ಮಹೋಪಾಧ್ಯಾಯರು ವೇದಾಂತ ವಾರಿದುಗಳು ವಜ್ರ ವೇದಾಂತಿಗಳು ಎನಿಸಿದಂತಹ ಡಾಕ್ಟರ್ ಕೆ ಜಿ ಸುಬ್ರಹಣ ಪದತರಗಳಲ್ಲಿ ನಮಿಸುತ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧ ಇದರಲ್ಲಿ ಇಪ್ಪತ್ತೈದನೇ ಶ್ಲೋಕವನ್ನು ಈ ಹೊತ್ತಿಗೆ ನೋಡೋಣ ಆತ್ಮಸ್ವರು ನಿಜವಾದ ಸ್ವರೂಪ ಏನು ಅಂತೇಳಿ ಹೇಳ್ತಾ ಇದ್ದಾರೆ ಆತ್ಮನಸ್ಸಿದಂಶ್ಚ ಬುಧೇವೃತ್ತೋಜ್ಯ ಚಿಕೇನ ಜಾನಮೀತಿ ಪ್ರವರ್ತತೆ ಆತ್ಮನಃ ಸಚಿತ್ ಅಂಶ್ಚ ಅಂಶೇ ವೃತ್ತಿ ಏಯ ಆತ್ಮನ ಸಚಿದಶ ಸತ್ ಚಿತ್ ಅಂಶ ಯಾವುದು ಸತ್ ಇರುವಿಕೆ ಅಸ್ತಿತ್ವ ಚಿತ್ ಅಂದರೆ ಜ್ಞಾನ ಈ ಒಂದು ಅಂಶ ಅಂತಃಕರಣದ ವೃತ್ತಿ ಬುದ್ಧೇ ವೃತ್ತಿ ಇತಿ ವಯಂ ಇವೆರಡು ಸಂಯೋಜ್ಯ ಚ ಅವಿವೇಕೇನ ಇವೆರಡನ್ನೂ ಅವಿವೇಕದಿಂದ ಸೇರಿಸಿಕೊಂಡು ಜಾನಾಮೀತಿ ಪ್ರವರ್ತದೆ ತಿಳಿಯುತ್ತೇನೆ ಎನ್ನುತ್ತ ಎನ್ನತಕ್ಕಂಥ ಭಾವ ಉಂಟಾಗ್ತದೆ ಆತ್ಮನ ಸಚ್ ಸತ್ತು ಚಿತ್ ಅಂಶ ಯಾವುದಿದೆ ಇದ್ದೇನೆ ಎನ್ನತಕ್ಕಂಥದ್ದು ಚಿತ್ತು ಅಂದರೆ ತಿಳುವಳಿಕೆ ಹ್ಞೂ ಈ ಎರಡು ಅಂಶಗಳು ಮತ್ತು ಅಂತಃಕರಣದ ವೃತ್ತಿ ಅಂದರೆ ಅಹಂ ಚಿತ್ತ ಬುದ್ಧಿ ಮತ್ತು ಮನಸ್ಸು ಇವುಗಳನ್ನು ಉಪಯೋಗಿಸಿ ಅವಿವೇಕದಿಂದ ಇವೆರಡನ್ನು ಸೇರಿಸಿಕೊಂಡು ನಾನು ತಿಳಿಯುತ್ತೇನೆ ಅನ್ನತಕ್ಕಂಥ ಭಾವ ಉಂಟಾಗ್ತದೆ ಆತ್ಮನ ಸಚ್ಚಿದಂಶ್ಚ ಬುದ್ಧೇರ್ವೃತ್ತಿರಿತಿ ದ್ವಯಂ ಸಂಯೋಜ್ಯ ಚಾವಿವೇಕೇನ ಜಾನಾಮೀತಿ ಪ್ರವರ್ತತೆ ಆತ್ಮನ ಸಚ್ಚಿದಂಶ ಮತ್ತು ಬುದ್ಧಿಯ ವೃತ್ತಿ ಅಂದರೆ ಯೋಚನೆ ಭಾವನೆ ಇವೆರಡನ್ನೂ ಸಂಯೋಜಿಸಿ ಅವಿವೇಕದಿಂದ ಜೀವನ ನಾನು ತಿಳಿದಿದ್ದೇನೆ ನನಗೆ ಗೊತ್ತುಂಟು ಅಂಥೇಳಿ ಅವನು ಪ್ರವರ್ತಿಸ್ತಾನೆ ಅಂಥೇಳಿ ಇದರಲ್ಲಿ ಈಗ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ವಿವೇಚನೆ ಇಲ್ಲದೆ ಅವಿವೇಕದಿಂದ ಅಂತ ಹೇಳಿದರೆ ವಿವೇಚನೆ ಇಲ್ಲದೆ ಆತ್ಮನ ಸತ್ ಚಿತ್ ಅಂಶವನ್ನು ಮತ್ತು ಬುದ್ಧಿಯ ವೃತ್ತಿಗಳನ್ನು ಒಂದಕ್ಕೊಂದು ಸೇರಿಸುವುದರಿಂದ ಮಿಶ್ರ ಮಾಡುವುದರಿಂದ ನಾನು ತಿಳಿಯುತ್ತೇನೆ ಎನ್ನುವಂಥ ಮುಂತಾದ ಭಾವನೆಗಳು ಉಂಟಾಗ್ತದೆ ಆತ್ಮವು ನಿತ್ಯಚೇತನ ಮತ್ತು ಮನಸ್ಸು ಜಡ ಅಚೇತನ ಆತ್ಮತತ್ವದ ಚೇತನಗೊಳಿಸುವ ಅರಿವಿನ ಸಹಾಯವಿಲ್ಲದೆ ಮನಸ್ಸು ಏನನ್ನೂ ಮಾಡಲಾರದು ಚೇತನಗೊಳಿಸುವಂತಹ ಅರಿವು ಯಾವುದು ಆತ್ಮತತ್ವ ಅದು ಇಲ್ಲದಿದ್ದರೆ ಮನಸ್ಸು ಏನು ಮಾಡಲಾರದು ಒಬ್ಬ ಮನುಷ್ಯನಿಗೆ ಮನಸ್ಸು ಇದೆ ಅಂತ ಯಾವಾಗ ಹೇಳ್ತೇವೆ ನಾವು ಅವನಿಗೆ ಜೀವ ಇದ್ದರೆ ಮಾತ್ರ ಜೀವ ಇಲ್ಲದ ಶರೀರಕ್ಕೆ ಮನಸ್ಸು ಇರುವುದಿಲ್ಲ ಅಂದರೆ ಮನಸ್ಸು ಏನಾದರೂ ಮಾಡಬೇಕಿದ್ರೆ ಚಿಂತಿಸಬೇಕಿದ್ರೆ ಶರೀರದಲ್ಲಿ ಚೇತನ ಇರಬೇಕು ಅದೇ ಆತ್ಮತತ್ವ ಚೇತನಗೊಳಿಸುವಂಥದ್ದು ಶರೀರವನ್ನು ಯಾಕಂತ ಹೇಳಿದರೆ ಆ ಚೈತನ್ಯದ ಚಿತುಶಕ್ತಿ ಯಾವುದಿದೆ ಅದೇ ಜ್ಞಾನಶಕ್ತಿ ನಮ್ಮ ಮನೋ ಅವುಗಳಿಂದಲೇ ಬರಲಿಕ್ಕೆ ಸಾಧ್ಯ ಆ ಚಿತ್ತು ಶಕ್ತಿ ಇರುವುದ ಕಾರಣ ಹಾಗೆಯೇ ವ್ಯತಿರಿಕ್ತ ಪ್ರಕೃತಿ ಉಳ್ಳಂತಹ ಇವೆರಡರ ಸಂಯೋಜನೆ ಅಸಾಧ್ಯ ಸತ್ ಶಕ್ತಿ ಅಂದರೆ ಅದು ಇರುವಿಕೆ ಆತ್ಮ ಅದು ಇದ್ದರೆ ಮಾತ್ರ ಮನಸ್ಸಿನ ಚಿಂತನೆಗಳು ಬರಲಿಕ್ಕೆ ಚಿಂತೆಗಳು ಬರಲಿಕ್ಕೆ ಸಾಧ್ಯ ಚಿತ್ತು ಶಕ್ತಿ ಅಂದರೆ ಜ್ಞಾನಶಕ್ತಿ ಸತ್ ಚಿತ್ ಆನಂದ ಸ್ವರೂಪವಾದದ್ದು ಆನಂದದ ಅರಿವು ನಮಗಿಲ್ಲ ಆತ್ಮಜ್ಞಾನ ಉಂಟಾಗದಿದ್ದರೆ ನಮಗೆ ಆನಂದ ಸತ್ತು ಚಿತು ಎರಡು ಮಾತ್ರ ಅದನ್ನು ಬುದ್ಧಿಯೊಂದಿಗೆ ಸೇರಿಸಿಕೊಳ್ತೇವೆ ಅಂಥ ಕಣದ ಯಾವುದು ಮನಸ್ಸಿನ ಚಿತ್ತವೃತ್ತಿಗಳೆಲ್ಲ ಯಾವುದಿದೆ ಅದರೊಟ್ಟಿಗೆ ಸೇರಿಸಿಕೊಂಡು ಅವಿವೇಕದಿಂದ ನಾನು ತಿಳಿಯುತ್ತೇನೆ ನಾನು ಮಾಡ್ತೇನೆ ನಾನು ಉಣ್ಣುತ್ತೇನೆ ನಾನು ತಿಂತೇನೆ ಅಂತೇಳಿ ಭಾವಿಸ್ತೇವೆ ಹೊರತು ಸತ್ತು ಮತ್ತು ಚಿತ್ತು ಇರುವಿಕೆ ಮತ್ತು ಜ್ಞಾನ ಇವೆರಡರಿಂದ ಮನೋಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾಯಿದೆ ಹಾಗೆಯೇ ವ್ಯತಿರಿಕ್ತ ಪ್ರಗತಿ ಉಳುವಂಥ ಇವೆರಡರ ಸಂಯೋಜನೆ ಅಸಾಧ್ಯ ನಿಜವಾಗಿ ಯಾಕಂದರೆ ಒಂದು ಚೇತನ ಇನ್ನೊಂದು ಜಡ ಆ ಚೇತನ ಶಕ್ತಿ ಇದ್ದರೆ ಇವುಗಳಿಗೆಲ್ಲ ಚೈತನ್ಯತ್ಯ ಕಾಣುತ್ತದೆ ಹೇಗೆ ಸೂರ್ಯ ಇದ್ದರೆ ಚಂದ್ರ ಬೆಳಗ್ತಾನೋ ಅದೇ ರೀತಿಯಲ್ಲಿ ಸೂರ್ಯ ಇದ್ದ ಕಾರಣ ಸೂರ್ಯನ ಬೆಳಕು ಬಿದ್ದು ಚಂದ್ರ ಹೊಳಿತಾನೆ ಸೂರ್ಯ ಇಲ್ಲದಿದ್ದರೆ ಚಂದ್ರ ಬೆಳಗುವುದಿಲ್ಲ ಆದ ಕಾರಣ ಯಾವ ವಿಧವಾದ ಸಂಯೋಗವೇ ಆಗಲಿ ಇವೆರಡರ ಮಧ್ಯೆ ಉಂಟಾಗಿದ್ದರೆ ಅದು ಹೆಚ್ಚೆಂದರೆ ಕಾಲ್ಪನಿಕ ಆರೋಪ ಮಾತ್ರ ಆಗಿರಲಿಕ್ಕೆ ಸಾಧ್ಯ ಸೂರ್ಯಚಂದ್ರರು ಒಂದಾಗಲಿಕ್ಕುಂಟ ಅದು ಕಾಲ್ಪನಿಕ ಅಷ್ಟೇ ಸೂರ್ಯ ಇರುವುದು ಸೂರ್ಯನ ಸ್ಥಾನದಲ್ಲಿ ಎಷ್ಟು ಕೋಟಿ ವರ್ಷಗಳ ಕೋಟಿ ಕಿಲೋಮೀಟರ್ಗಳು ದೂರದಲ್ಲಿದ್ದಾನೆ ಸೂರ್ಯ ಚಂದ್ರ ಕೆಲವು ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಹಾಗಾಗಿ ಅವೆರಡು ಒಂದಾಗಲಿಕ್ಕೆ ಸಾಧ್ಯವಿಲ್ಲ ಇವೆರಡರ ಮಧ್ಯೆ ಯಾವುದೇ ವಿಧವಾದ ಸಂಯೋಗ ಅದು ಹೆಚ್ಚು ಅಂತ ಹೇಳಿದರೆ ಕಾಲ್ಪನಿಕ ಮಾತ್ರ ಆಗಲಿಕ್ಕೆ ಸಾಧ್ಯ ಹೇಗೆ ಒಂದೇ ಕಡೆ ಚಂದ್ರ ಸೂರ್ಯರು ಬರುವಂಥದ್ದು ಅಂತೇಳಿದರೆ ಆಕಾಶದಲ್ಲಿ ಹತ್ತಿರ ಹತ್ತಿರ ಕಾಣಬೋದು ಹೇಗೆ ಅಂತೇಳಿದರೆ ಅದರ ನಡುವಿನ ಅಂತರ ಇದ್ದೇ ಇರ್ತದೆ ಹ್ಞೂ ಹಿಂದೆ ಮುಂದೆ ಆ ಅಂತರ ನಮಗೆ ಗೊತ್ತಾಗೋದಿಲ್ಲ ಪಕ್ಕಪಕ್ಕದಲ್ಲಿದ್ದಾಗ ಕಾಣಿಸ್ತದೆ ಅಷ್ಟೆ ಹಾಗೆ ನಾನು ಅರಿಯುವೆ ನಾನು ತಿಳಿತೇನೆ ಎನ್ನತಕ್ಕಂಥ ಅನುಭವ ಒಂದು ಭಾವನೆ ಆಗಲಿ ನಾನು ಅರಿವೆ ಎನ್ನುವಂಥದ್ದು ಆತ್ಮಪ್ರಕಾಶದಲ್ಲಿ ಮಿಂದು ನಿಂತಾಗ ಮಾತ್ರ ಸಾಧ್ಯ ಅಂದರೆ ಆತ್ಮದ ಪ್ರಕಾಶದಲ್ಲಿ ಮಿಂದಾಗ ಅಂತೇಳಿ ಅರ್ಥ ಏನು ಆತ್ಮ ಪ್ರಕಾಶವು ನಮ್ಮ ಶರೀರದಲ್ಲಿ ಬೆಳಗಿದರೆ ಮಾತ್ರ ನಾನು ತಿಳಿಯುತ್ತೇನೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಶರೀರದಲ್ಲಿದ್ದರೆ ಆತ್ಮ ಪ್ರತಿಯೊಂದು ಯೋಚನೆಯೂ ಮನಸ್ಸೆಂಬ ಸರೋವರದಲ್ಲಿ ಒಂದು ತರಂಗ ಮನಸ್ಸನ್ನು ಒಂದು ಸರೋವರಕ್ಕೆ ಹೋಲಿಸ್ತಾರೆ ಅದರಲ್ಲಿ ಒಂದು ಅಲೆ ಯಾವುದು ಮನಸ್ಸಿನ ಒಂದು ಯೋಚನೆ ಯೋಚನಾ ತರಂಗ ಮನಸ್ಸಿನಲ್ಲಿ ಮೇಲೆದ್ದಾಗ ಮೇಲೆ ಮೇಲೆ ಬಂದಾಗ ಹಾಗೂ ಅವು ನಮ್ಮ ಪ್ರಜ್ಞಾನದ ಬೆಳಕಿನಲ್ಲಿ ಬೆಳಗಿದಾಗ ನಾವು ನನಗೆ ಗೊತ್ತು ನನಗೆ ತಿಳಿಯಿತು ಅಂಥೇಳಿ ನಾವು ಘೋಷಿಸ್ತೇವೆ ಅದು ಪ್ರಜ್ಞಾನದ ಬೆಳಕಿನಲ್ಲಿ ಬೆಳಗಿದಾಗ ಆ ಯೋಚನಾತರಂಗ ತರಂಗ ಸೂರ್ಯೋದಯವಾಗಲಿಕ್ಕೆ ಸಮುದ್ರದ ತೆರೆಗಳು ಸೂರ್ಯೋದಯ ಸಂದರ್ಭದಲ್ಲಿ ನಮಗೆ ಗೋಚರ ರಾತ್ರಿ ಇರುವುದಿಲ್ವಾ ಇರ್ತದೆ ಆದರೆ ಸೂರ್ಯೋದಯ ಆಗುವಾಗ ಬೆಳಕಿನಿಂದಾಗಿ ನಮಗೆ ಕಾಣಿಸ್ತದೆ ಸಮುದ್ರದ ಅಲೆಗಳು ನಮ್ಮ ಅನುಭವಕ್ಕೆ ಬರ್ತದೆ ಅದೇ ರೀತಿಯಲ್ಲಿ ಆತ್ಮನ ಪ್ರಕಾಶದಿಂದ ನಮ್ಮ ಯೋಚನೆಗಳು ನಮಗೆ ಅರಿವಾಗ್ತದೆ ಇಲ್ಲದಿದ್ದರೆ ಯೋಚನೆ ಇಲ್ಲ ಯಾವುದೂ ಇಲ್ಲ ಆದರೆ ಅರಿವೇ ಇಲ್ಲ ನಮಗೆ ಸೂರ್ಯನ ಪ್ರಕಾಶ ಸಮುದ್ರದ ಮೇಲೆ ಸಮನಾಗಿ ಹರಡುತ್ತದೆ ತೆಳುವಾದ ಬಿಳಿಯ ರೇಷ್ಮೆ ಬಟ್ಟೆಯ ಹಾಗೆ ಅದು ಎಲ್ಲೆಡೆಯಲು ಹರಡಿ ಅಲೆಗಳು ಎದ್ದಾಗ ಅದರೊಡನೆ ಪ್ರಕಾಶವೂ ಸಹ ಅವುಗಳನ್ನು ಸರ್ವತೋಮುಖವಾಗಿ ಅಪ್ಪಿಕೊಂಡಿರ್ತದೆ ಹಾಗೂ ಬೆಳಗ್ತದೆ ಹಾಗೆಯೇ ನಮ್ಮ ಅಂತಃಕರಣದಲ್ಲಿ ಆತ್ಮಪ್ರಕಾಶವು ಪ್ರತಿಯೊಂದು ಭಾವನೆಯ ಎತ್ತರ ಉದ್ದ ಅಗಲ ಆಳಗಳನ್ನು ಬೆಳಗ್ತದೆ ಮನಸ್ಸು ಬುದ್ಧಿ ಅನ್ನತಕ್ಕಂತಹ ಉಪಕರಣ ಸರ್ವದಾ ಆತ್ಮಪ್ರಕಾಶವೆಂಬಂಥ ಬಿಸಿಲಿಗೆ ತೆರೆದಿಡಲ್ಪಟ್ಟಿರ್ತದೆ ಆತ್ಮಪ್ರಕಾಶವನ್ನು ಬಿಸಿಲಿಗೆ ಹೋಲಿಸಿದರೆ ಮನಸ್ಸು ಮತ್ತು ಬುದ್ಧಿ ಅನ್ನತಕ್ಕಂಥ ಯಾವ ಉಪಕರಣ ಇದೆ ನಮ್ಮದು ಅದು ಸದಾ ಈ ಆತ್ಮದ ಪ್ರಕಾಶವೆಂಬಂಥ ಬಿಸಿಲಿದೆ ಅದಕ್ಕೆ ತೆರೆದಿರ್ತದೆ ಅದಕ್ಕೆ ಆತ್ಮದ ಪ್ರಕಾಶ ಬೀಳ್ತಾ ಇರ್ತದೆ ಹಾಗಾಗಿ ನಮಗೆ ತಿಳಿವಳಿಕೆ ಉಂಟಾಗ್ತದೆ ಅಂಥೇಳಿ ಹೊರಗಿನ ಪ್ರಪಂಚದ ವಸ್ತುಗಳಿಂದ ಇಂದ್ರಿಯಗಳ ಮೂಲಕ ಪಂಚ ಇಂದ್ರಿಯಗಳ ಮೂಲಕ ಯಾವುದಾದರೂ ಉತ್ತೇಜನ ದೊರಕಿದಾಗ ವಿಷಯಗಳು ದೊರಕಿದಾಗ ಕಣ್ಣಿಗೆ ಒಂದು ವಿಷಯ ಸಿಕ್ಕಿತು ಕಿವಿಗೆ ಇನ್ನೊಂದು ಚರ್ಮಕ್ಕೊಂದು ಮೂಗಿಗೆ ಒಂದು ನಾಲಿಗೆ ಒಂದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚ ಒಂದೊಂದು ವಿಷಯ ಆಯಾ ಇಂದ್ರಿಯಗಳಿಗೆ ಸರಿಯಾದ ಕಿವಿಗೆ ಕೇಳುವಂಥದ್ದು ಕಣ್ಣಿಗೆ ನೋಡುವಂಥದ್ದು ಮೂಗಿಗೆ ಆಗ್ರಾಣಿಸುವಂಥದ್ದು ಚರ್ಮಕ್ಕೆ ಸ್ಪರ್ಶಿಸುವಂಥದ್ದು ನಾಲಿಗೆಗೆ ರುಚಿ ಮಾಡುವಂಥದ್ದು ರುಚಿ ನೋಡುವಂಥದ್ದು ಈ ವಿಷಯಗಳು ಸಿಕ್ಕಿದಾಗ ಉತ್ತೇಜನ ಪ್ರೇರಣೆ ಸಿಕ್ಕಿದಾಗ ಮನಸ್ಸು ತನ್ನ ಪೂರ್ವ ಅನುಭವಗಳ ಜ್ಞಾಪಕದ ಸಹಾಯದಿಂದ ನೆನಪಿನ ಸಹಾಯದಿಂದ ಅದರೊಡನೆ ವರ್ತಿಸ್ತದೆ ಉಬ್ಬಿನಕಾಯಿ ತಿಂದರೆ ಹಿಂದೆ ನಾವು ತಿಂದ ರುಚಿ ಗೊತ್ತಿರಲಿಲ್ಲ ಅಂದರೆ ಹೊಸ ಆದರೆ ನಮಗೆ ಏನೊಂದು ವಿಚಿತ್ರವಾಗಿ ಅನ್ನಿಸ್ತದೆ ಮೊದಲು ತಿನ್ನುವಾಗ ಯಾವುದೇ ವಸ್ತುವನ್ನು ಅದೇ ರೀತಿ ಸ್ಪರ್ಶ ಅದೇ ರೀತಿ ದೃಶ್ಯ ನೋಡುವಾಗ ಮೊದಲು ನೋಡಿದ್ದಂಥದ್ದಾದರೆ ನಮಗೆ ಅದಕ್ಕಿದು ಸಾಮ್ ಅನಲೈಸ್ ಮಾ ಮೈಂಡಲ್ಲಿ ಕೂಡ ಇದೆ ಮೊದಲಿನ ಆ ನೆನಪಿಗೆ ಇದನ್ನು ಸೇರಿಸ್ತದೆ ಅದು ಹಾಗೆ ಅದರ ಅನುಭವ ಆಗ್ತದೆ ಅದಕ್ಕೆ ಅಂದರೆ ಒಂದು ಸಂಗೀತ ಒಂದು ಮೊದಲು ಕೇಳಿದ ಹಾಡನ್ನು ಕೇಳುವಂಥದ್ದು ಅದರಿಂದ ಆಗುವಂಥ ಆನಂದವೇ ಬೇರೆ ಈಗ ಹೊಸದಾಗಿ ಯಾವುದೋ ಒಂದು ಹಾಡು ಕೇಳುವುದು ಅಂತೇಳಿದರೆ ಅದು ಬೇರೆ ಯಾಕೆಂದರೆ ಮೊದಲು ಕೇಳಿದ ಯಾವುದೊಂದು ಒಳ್ಳೆಯ ಹಿತವಾದ ಸಂಗೀತ ಅದೇ ಸಂಗೀತವನ್ನು ಮತ್ತೊಮ್ಮೆ ಕೇಳಿದರೆ ಅದೇ ಹಾಡನ್ನು ಆವಾಗ ಮನಸ್ಸು ಹೆಚ್ಚು ಆನಂದಗೊಳ್ಳುತ್ತದೆ ಹಿಂದಿನ ಸುಖವನ್ನು ಇದಕ್ಕೆ ಸೇರಿಸಿಕೊಂಡು ನೆನಪಿಸಿಕೊಂಡು ಹಾಗೆಯೇ ಎಲ್ಲ ಇಂದಿರುಗಳು ಕೂಡ ಅವು ಕಾರ್ಯ ಕಾರ್ಯರೂಪದಲ್ಲಿ ತನ್ನ ಪೂರ್ವ ಅನುಭವಗಳ ಜ್ಞಾಪಕದ ಸಹಾಯದಿಂದ ವರ್ತಿಸ್ತವೆ ರೂಪದಲ್ಲಿ ಪ್ರಕಟಗೊಳ್ಳುತ್ತವೆ ಜೀವನ ಸತತ ಅನುಭವಗಳ ಮಾಲೆ ಆದ ಕಾರಣ ಪ್ರತಿ ವ್ಯಕ್ತಿಯೂ ಸಹ ಅವುಗಳಿಗೆ ಸತತವಾಗಿ ಪ್ರತಿ ಇರ್ತಾನೆ ಹಾಗೂ ಹೂವುಗಳನ್ನು ಅರಿತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸುವಂಥದ್ದೇ ಮಾನವನ ಬೌದ್ಧಿಕ ಜೀವನ ಹಾಗಂತೇಳಿ ಎಲ್ಲವೂ ತನ್ನ ಅನುಭವ ಸಂತ ಅನುಭವದಲ್ಲಿ ಸಿಗೋದಿಲ್ಲ ಹಾಗಾಗಿ ನಾವು ಬಲ್ಲವರಿಂದ ತಿಳ್ಕೊಳ್ಬೇಕು ಅಥವಾ ಗ್ರಂಥಗಳಿಂದ ಸದ್ಗ್ರಂಥಗಳನ್ನು ಓದಿ ತಿಳ್ಕೊಳ್ಬೇಕು ಬೇರೆ ಬೇರೆ ಜ್ಞಾನಿಗಳ ಅನುಭವಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಒಂದು ಜೀವನ ಮಾನವ ಜೀವನ ಅನ್ನೋತಕ್ಕಂಥದ್ದು ಅತ್ಯಂತ ಕ್ಷಣಿಕವಾದದ್ದು ಹೆಚ್ಚು ಆಯು ಸಮಯ ಇಲ್ಲದು ಅಲ್ಪಾವಧಿ ಉಳ್ಳದ್ದು ಅದರಲ್ಲಿಯೇ ಎಲ್ಲ ಅನುಭವ ಸಾಧ್ಯ ಇಲ್ಲ ಹಾಗಾಗಿ ಅನುಭವಿಸಿದವರ ಅನುಭವಿಗಳ ಅನುಭವದ ಮಾತುಗಳನ್ನು ಹಾಗೆ ಅನುಭವದ ಕೃತಿಗಳನ್ನು ಓದಿ ನೋಡಿ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗೂ ನಮ್ಮ ಸ್ವಂತವಾಗಿ ಅದನ್ನು ಅನುಭವಿಸಿದಾಗ ನಮಗೆದ್ದು ಗೊತ್ತಾಗ್ತದೆ ಹಾಗಾಗಿ ನಾವು ನಾವು ತಪ್ಪು ಮಾಡಿ ಅನುಭವಿಸಬೇಕು ಅದರ ತಿಳಿಯಬೇಕಾಗಿಲ್ಲ ಇನ್ನೊಬ್ಬರು ತಪ್ಪನ್ನು ನೋಡಿ ಹಾಗೆ ಮಾಡಿದರೆ ಏನಾಗ್ತದೆ ಅಂಥೇಳಿ ನಾವು ಪಾಠ ಕಲಿಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಆತ್ಮ ಪರಿಪೂರ್ಣ ಜ್ಞಾನ ಸ್ವರೂಪ ಅದು ಜ್ಞಾನವೇ ಆತ್ಮ ಅಂತ ಹೇಳಿದರೆ ಅದರಲ್ಲಿ ಬೇರೆ ತಿಳಿಯಬೇಕಾದ್ದೇನೂ ಇಲ್ಲ ಅದೇ ಜ್ಞಾನ ಅದೇ ಆತ್ಮ ಅಂತ ಹೇಳಿದ್ರೆ ಆತ್ಮವು ಜ್ಞಾನ ಸ್ವರೂಪವೇ ಆದ ಕಾರಣ ಅದರಲ್ಲಿ ಬೇರೆ ತಿಳಿಯಬೇಕಾದ್ದು ಅಂಥೇಳಿ ಏನಿಲ್ಲ ಅಂತೇಳಿ ಅದು ಬೇರೆ ಬಾಹ್ಯ ವಿಷಯ ರಹಿತವಾದ ಏಕಮೇವ ತತ್ವ ಕಾರಣ ತನ್ನಲ್ಲಿಯೇ ಅದಕ್ಕೆ ತಿಳಿಯಬೇಕಾದ್ದೇನೂ ಇಲ್ಲ ಆದರೂ ನಾವು ನಿರಂತರವಾಗಿ ಜ್ಞಾನಾರ್ಜನೆಯನ್ನು ಬೌದ್ಧಿಕವಾಗಿ ನಡೆಸ್ತಾ ಇದ್ದೇವೆ ಅದು ಹೇಗೆ ಉತ್ತರವೇ ಈ ಶ್ಲೋಕದ ಅರ್ಥ ನಾನು ತಿಳಿತೇನೆ ನಾನು ತಿಳಿದಿದ್ದೇನೆ ಅಂತೇಳಿ ಹೇಳುವಂಥದ್ದು ವೇದಾಂತಶಾಸ್ತ್ರದಲ್ಲಿ ಜ್ಞಾನ ಪ್ರಾಪ್ತಿಯಾಗುವುದು ಆತ್ಮನ ನೇರವಾದ ಜ್ಞಾನ ಶಕ್ತಿಯಿಂದ ಅಲ್ಲ ಆದರೆ ಮನಸ್ಸಿನಲ್ಲಿ ಪ್ರತಿಫಲಿತವಾದ ಅದರ ಪ್ರಕಾಶದ ಒಂದು ಕಿರಣದಿಂದ ಮಾತ್ರ ಚಂದ್ರನ ಬೆಳಕಿನಿಂದ ಬೆಳದಿಂಗಳಿನಿಂದ ಹೇಗೆ ನಾವು ಬೆಳಕನ್ನು ಪಡೀತೀವೋ ಹಾಗೆ ಸೂರ್ಯ ಕಿರಣದಿಂದ ಅಲ್ಲ ಅಂಥೇಳಿ ಉದಾಹರಣೆಯಿಂದ ಇದನ್ನು ನಾವು ವಿವರಿಸ್ಬೋದು ನಿಮ್ಮ ಮನೆಯಲ್ಲಿ ಸಾಬೂನುಗಳನ್ನು ತುಂಬಿಸಿ ಇಟ್ಟಿರತಕ್ಕಂಥ ಕೋಣೆಯೊಂದು ಕತ್ತಲೆಯಲ್ಲಿದೆ ಅಂಥೇಳಿ ಅಂದುಕೊಳ್ಳಿ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಆ ಕೊಠಡಿಯ ಒಳಗೆಲ್ಲ ಪ್ರಕಾಶ ಬರ್ತದೆ ಬೆಳಕಾಗ್ತದೆ ಹೇಗೆ ಹೊರಗಡೆ ಬಕೇಟೊಂದರಲ್ಲಿ ತುಂಬಿಟ್ಟಂತಹ ನೀರಿನಿಂದ ಪ್ರತಿಫಲಿತವಾದ ಬೆಳಕು ಕೊಠಡಿಯ ಒಳಗೆ ಗೋಡೆಯ ಮೇಲೆ ಬಿದ್ದಿದೆ ನಿಮ್ಮ ಚಿಕ್ಕ ಹುಡುಗ ಆ ಸಮಯದಲ್ಲಿ ಅಲ್ಲಿ ಬಂದು ಆ ನೀರಿನಲ್ಲಿ ಆಟ ಆಡ್ತಾ ಅದನ್ನು ಕಲಕಿದರೆ ಕೋಣೆಯೊಳಗಿನ ಬೆಳಕು ಮಾಯ ಆಗ್ತದೆ ಯಾಕಂದರೆ ಪ್ರತಿಫಲಕವಾದ ನೀರನ್ನು ಚಂಚಲಗೊಳಿಸಿದರೆ ಪ್ರತಿಫಲಿತ ಕಿರಣವು ಚಂಚಲವಾಗಿ ಅದು ಪುನಃ ಸ್ಥಿರವಾಗುವವರೆಗೂ ಕೊಠಡಿಯಲ್ಲಿ ಕತ್ತಲೆಯೇ ಹಾಗೆಯೇ ಆತ್ಮ ವಸ್ತುಗಳನ್ನು ನೇರವಾಗಿ ಬೆಳಗಿಸುವುದಿಲ್ಲ ಆದರೆ ನಮ್ಮ ಅಂತಃಕರಣದಲ್ಲಿ ಬಿಂಬಿತವಾದ ಅದರ ಒಂದು ಕಿರಣ ಹೊರವಸ್ತುಗಳನ್ನು ಬೆಳಗಿಸಿ ನಾನು ತಿಳಿಯುತ್ತೇನೆ ಅಂತಃಕರಣತಕ್ಕಂಥದ್ದು ಅಲ್ಲಿ ಬಕೆಟ್ನಲ್ಲಿ ನೀರಿದ್ದಾಗಿ ನಾನು ತಿಳಿಯುತ್ತೇನೆ ಅನ್ನುವಂಥ ಭಾವನೆ ಕೇಟ ಬಹಳ ಸೂಕ್ಷ್ಮಮತಿಗಳಾದವರೂ ಸಹ ಚಿಂತಾಕ್ರಾಂತರಾದಾಗ ದುಃಖ ಭರಿತರಾದಾಗ ಸರಿಯಾಗಿ ವಿವೇಚಿಸಿ ತಿಳಿದುಕೊಳ್ಳಲಾರರು ಅಂದರೆ ಕಲಕಿದ ಮನಸ್ಸಿದ್ರೆ ಅಂತಃಕರಣ ಏನತಕ್ಕಂಥ ನೀರು ಕಲಕಿತವಾಗಿದ್ದರೆ ಆವಾಗ ತಿಳಿದುಕೊಳ್ಳೋದಾಗ ಅದನ್ನೇ ಸುಭಾಷಿತಗಳಲ್ಲಿ ಅಥವಾ ರಾಮನಿಗೂ ಕೂಡ ಹೇಳ್ತಾರೆ ಹ್ಞೂ ತಥಾಪಿ ರಾಮೋಲುಭಯೇ ಮೃಗಾಯ ಅಂಥೇಳಿ ಅಂತಹ ಅವತಾರ ಪುರುಷನೇ ಆಗಿದ್ದರೂ ಕೂಡ ಅವನು ಆ ಚಿನ್ನದ ಜಿಂಕೆಯನ್ನು ಹ್ಞೂ ಬಯಸಿದ ಅಂದರೆ ಸೀತೆ ಬಯಸಿದ್ಲು ಅದನ್ನು ತರಲಿಕ್ಕೆ ಅವನು ಹೋದ ಅಂಥೇಳಿ ಹ್ಞೂ ಅಂದರೆ ಜ್ಞಾನಿಯಾದವನಿಗೂ ಕೂಡ ಮೋಹ ಕವಿದಾಗ ಅವನು ಅಜ್ಞಾನಿಯಂತೆಯೇ ವರ್ತಿಸ್ತಾನೆ ಅಂತೇಳಿ ಹೇಳ್ತಾಯಿದ್ದೆ ಮನಸ್ಸು ಅಸ್ಥಿಮಿತವಾದಾಗ ಅಸ್ಥಿಮಿತಗೊಂಡಾಗ ಅದರ ಯೋಚನಾ ಶಕ್ತಿಗೆ ಕುಂದು ಅರಿವಿಗೆ ಅಡ್ಡಿ ಉಂಟಾಗ್ತದೆ ಹೀಗೆ ಮನಸ್ಸರೋವರದಲ್ಲಿ ಯೋಚನಾ ತರಂಗಗಳಿದ್ದಾಗ ಮನಸ್ಸೆಂಬ ಸರೋವರದಲ್ಲಿ ಯೋಚನಾ ತರಂಗಗಳಿದ್ದಾಗ ಆತ್ಮಚೇತನ ಅದನ್ನು ಅವುಗಳನ್ನೆಲ್ಲ ಬೆಳಗಿಸ್ತದೆ ಹೀಗೆ ನಮ್ಮ ಮನೋವೃತ್ತಿಗಳೇ ನಾನು ಅರಿತೆ ಎನ್ನತಕ್ಕಂತಹ ಅನುಭವಗಳು ಆತ್ಮಪ್ರಕಾಶದಲ್ಲಿ ಹೊಳೆಯುವಂಥ ಭಾವನೆಗಳೇ ನಮ್ಮ ವಸ್ತು ಜ್ಞಾನ ನಮ್ಮ ವಸ್ತುಗಳ ಕುರಿತಾದ ಜ್ಞಾನ ಹೊರಗಿನ ಕೋಪ ತಾಪ ಮೊದಲಾದವು ಮನಸ್ಸಿನ ವೃತ್ತಿಗಳು ಅಜ್ಞಾನದಿಂದ ಅವು ಆತ್ಮದಲ್ಲಿ ಆರೋಪಿಸಲ್ಪಡ್ತವೆ ನಿಜವಾಗಿ ಆತ್ಮನ ವೃತ್ತಿಗಳಲ್ಲ ಆತ್ಮನಿಗೆ ವೃತ್ತಿ ಎಂಬುದಿಲ್ಲ ವಾಸ್ತವಿಕವಾಗಿ ಆತ್ಮ ಸತ್ ಚಿತ್ ಸ್ವರೂಪ ಅಷ್ಟೇ ಸತ್ ಅಸ್ತಿತ್ವ ಇರುವಿಕೆ ಯಾವಾಗಲೂ ನಿರ್ವಿಕಾರವಾಗಿ ಅವಿನಾಶಿಯಾಗಿ ಇರುವಿಕೆ ಚಿತ್ ಜ್ಞಾನ ಸ್ವರೂಪ ಪರಿಪೂರ್ಣ ಜ್ಞಾನ ಆಮೇಲೆ ಆನಂದ ಸತುಚಿತ ಆನಂದ ಆದ ಕಾರಣ ಈ ಸನಾತನ ತತ್ವ ವ್ಯಕ್ತಿಯು ಕೋಪತಾಪಗಳನ್ನು ಅನುಭವಿಸುವಾಗ ಸ್ವತಃ ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ ಆತ್ಮತತ್ವ ಯಾವುದೇ ರಾಗದ್ವೇಷ ಕೋಪತಾಪ ಏನನ್ನು ಅನುಭವಿಸಿದ್ರು ಕೂಡ ಆತ್ಮನಿಗೆ ಆತ್ಮನನ್ನೊಂದು ಬಾಧಿಸ್ ಬಾಧಿಸುವುದಿಲ್ಲ ಹಾಗಾಗಿ ನಾವು ಆತ್ಮಸ್ವರೂಪರು ಅಂತೇಳಿ ತಿಳಿದಾಗ ನಮಗೆ ಯಾವ ಕೋಪತಾಪಗಳು ರಾಗದ್ವೇಷಗಳು ಇಲ್ಲ ಅಂಥೇಳಿ ಅರಿವಾಗ್ತದೆ ಕೇವಲ ಮನಸ್ಸು ಬುದ್ಧಿ ಅಹಂ ಎನ್ನುತಕ್ಕಂಥ ಅಂತಃಕರಣಗಳು ಮತ್ತು ಇಂದ್ರಿಯಗಳು ಆಯಾ ವಿಷಯಗಳ ಮೇಲೆ ವರ್ತಿಸವೆ ಅಷ್ಟೇ ವಿನಃ ನಾವು ಆತ್ಮಸ್ವರೂಪರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಇದೆಲ್ಲ ನಡೀತಾ ಇರ್ತದೆ ಹ್ಞೂ ಆದರೆ ನಿಜವಾಗಿ ನಮ್ಮ ಆತ್ಮನೂ ನಿತ್ಯ ಶುದ್ಧ ಬುದ್ಧ ಅಜರ ಅಮರ ಅಜ ಅವಿನಾಶಿ ನಿರ್ವಿಕಾರಿ ಎನ್ನುವಂಥದ್ದು ನಮ್ಮ ನಿಜ ಸ್ವರೂಪ ಶಾಶ್ವತವಾದ ಸ್ವರೂಪ ಇದು ಬಾಕಿ ಏಳು ಇರುವಂಥದ್ದೆಲ್ಲ ನಶ್ವರವಾದದ್ದು ಕ್ಷಣಿಕವಾದದ್ದು ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳಿರತಕ್ಕಂಥ ಶ್ಲೋಕದ ಒಂದು ವಿಸ್ತಾರವನ್ನು ಸ್ವಾಮಿ ಚಿನ್ಮಯಾನಂದರು ಹಾಗೆ ಅದನ್ನು ಸಾರವತ್ತಾದಂಥ ಅರ್ಥವನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಕೂಡ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ ಹರೇರಾಮ ಶ್ರೀಶಂಕರ ಅರ್ಪಿತ ಓಂದಚ್ಛದು